ದಾಸಪ್ಪನವರು ವರಾಚಾರ್ಯರು ನನ್ನ ವಿದ್ಯಾವೈದುಷ್ಯವನ್ನು ಕಿವಿಯಿಂದ ಕೇಳಿದ್ದ ಒಬ್ಬ ದೂರದ ಸ್ವಜನ ಅನುಕೂಲ ದರ್ಶೆಯಲ್ಲಿದ್ದವರು ತಮಗೆ ಬೇಕಾಗಿದ್ದ ಒಬ್ಬ ವರನು ಈ ಬಡ ಹುಡುಗನಲ್ಲಿರಬಹುದೋ ಏನೋ ಎಂದು ಭ್ರಮಿಸಿ ಒಂದಿಷ್ಟು ದ್ರವ್ಯ ಸಹಾಯ ಮಾಡಲೊಪ್ಪಿಕೊಂಡಿದ್ದರು ಅದು ಐದಾರು ತಿಂಗಳು ನಡೆಯಿತು ನಾನು ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಕಾಲೇಜಿನ ಹೈಸ್ಕೂಲು ವಿಭಾಗದಲ್ಲಿ ಫೋರ್ತ್ ಫಾರಂ ಸೇರಿದೆ ಆಗ ನನ್ನ ಮನಸೊಪ್ಪುವಂತೆ ಪಾಠ ಹೇಳಿದ ಉಪಾಧ್ಯಾಯರಲ್ಲಿ ಮುಖ್ಯರು ಬಾಬು ಸುಬ್ಬರಾಯರು ಮತ್ತು ಬಿ ದಾಸಪ್ಪನವರು ಬಾಬು ಸುಬ್ಬರಾಯರು ಕನ್ನಡ ಸಾಹಿತ್ಯಕ್ಕೆ ಸೇವೆ ಮಾಡಿದವರು ಬೆಳವಾಡಿ ದಾಸಪ್ಪನವರು ಇಂಗ್ಲಿಷ್ ಸಾಹಿತ್ಯ ಬೋಧನೆಯಲ್ಲಿ ನಿಸೀಮರಾಗಿದ್ದವರು ಕನ್ನಡದಲ್ಲಿಯೂ ಗ್ರಂಥ ರಚನೆ ಮಾಡಿದವರು ಇವರು ಕಾಲೇಜು ಹಾಸಲಿನ ವಾರ್ಡನ್ ಆಗಿದ್ದರೆಂಬುದನ್ನು ಅವರು ರಾಮದಾಸಪ್ಪನವರ ಶಿಫಾರಸಿನಂತೆ ನನ್ನ ವಿಷಯದಲ್ಲಿ ಹೆಚ್ಚು ಆಸಕ್ತಿ ವಹಿಸಿದ್ದರೆಂಬುದನ್ನು ಬೇರೆ ಕಡೆ ಹೇಳಿದ್ದೇನೆ ನಾನು ಭಾನುವಾರ ಭಾನುವಾರವೂ ದಾಸಪ್ಪನವರ ಮನೆಗೆ ಹೋಗಿ ಪಾಠ ಒಪ್ಪಿಸಿ ಬರಬೇಕಾಗಿತ್ತು ಅವರು ಕ್ಲಾಸಿನಲ್ಲಿ ಇಂಗ್ಲಿಷ್ ಪಾಠ ಹೇಳುತ್ತಿದ್ದರು ಪಾಠದ ನಡುವೆ ಕನ್ನಡದಲ್ಲಿ ವಿವರಣೆ ಕೊಡುತ್ತಿದ್ದುದುಂಟು ಅವರಿಗೆ ಬಿಲಿಯರ್ಸ್ ಹಾಕಿ ಗಾಲ್ಫ್ ಆಟಗಳಲ್ಲಿ ಅಭಿಮಾನ ಮತ್ತು ಕುದುರೆ ಸವಾರಿಯಲ್ಲಿ ಹೆಚ್ಚು ಕುತೂಹಲ ವಿದ್ವದಾನಂದ ಆ ಕಾಲದಲ್ಲಿ ಅವರಿಗೆ ತತ್ವ ವಿಚಾರದಲ್ಲಿಯೂ ತಾತ್ಪರ್ಯವಿತ್ತು ಆದರೆ ಹಾಗೆ ಅದು ಅಲ್ಲಿಂದ ಹತ್ತು ಹದಿನೈದು ವರ್ಷಗಳಾದ ಮೇಲೆ ಅವರ ವೇದಾಂತ ಶ್ರದ್ಧೆ ರೂಪುಗೊಂಡಿತ್ತು ಅವರು ಶೃಂಗೇರಿ ಜಗದ್ಗುರುಗಳಲ್ಲಿ ಉಪದೇಶ ಬೇಡಲು ಹೋಗಿದ್ದರು ಆ ಗುರುಭಕ್ತಿ ಪಕ್ವಕ್ಕೆ ಬಂದಿತು ಉಪನಿಷದ್ ವಾಕ್ಯಗಳು ಸೂತ್ರ ಭಾಷೆಯ ವಾಕ್ಯಗಳು ಅವರಿಗೆ ಕಂಠಗತವಾಗಿದ್ದವು ಸಂದರ್ಭ ಬಂದಾಗಲೆಲ್ಲ ಆ ವಾಕ್ಯಗಳನ್ನು ಉದಾಹರಿಸುವರು ಹಾಗೆಯೇ ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾವ ವಿಲಾಸ ಗ್ರಂಥವೆಲ್ಲ ಮುಖಸ್ಥವಾಗಿತ್ತು ಅವರು ಆ ಕಾವಿಯನ್ನು ತಮ್ಮ ಹೆಣ್ಣು ಮಕ್ಕಳಿಬ್ಬರಿಗೂ ಹೇಳಿಕೊಟ್ಟಿದ್ದರು ದಾಸಪ್ಪನವರು ಸಂಜೆ ಆರಾಮವಾಗಿ ಕುಡುವರು. ಹೆಣ್ಣು ಮಕ್ಕಳಿಬ್ಬರು ವೀಣೆಯ ಶ್ರುತಿಯೊಡನೆ ಆ ಹಾಡುವರು ದಾಸಪ್ಪನವರು ತಲೆದೂಗುತ್ತಾ ಸಂತೋಷದಿಂದಿರುವವರು ಹಾಗೆಯೇ ಜಗನ್ನಾಥ ಪಂಡಿತನ ಕರುಣಾಲಹರಿ ಲಕ್ಷ್ಮೀರಹರಿ ಮೊದಲಾದ ಸ್ತೋತ್ರಗಳನ್ನು ಹೇಳಿಸುವರು ಇದು ಅವರ ವಿದ್ವಾನಂದದ ಒಂದು ಬಗೆ ಇನ್ನೊಂದು ಬಗೆಯೆಂದು ಅವರ ಬಗೆಯದು ಅವರ ಶಿಕ್ಷ ಪಿಯರ್ ಉತ್ಸಾಹ ಅವರು ಬೆಂಗಳೂರಿನಲ್ಲಿ ಬಸವನಗುಡಿಯ ಮೊದಲನೆಯ ರಸ್ತೆಯಲ್ಲಿ ನ್ಯಾಷನಲ್ ಹೈಸ್ಕೂಲಿಗೆ ಸಮೀಪದಲ್ಲಿ ವಾಸವಾಗಿದ್ದಾಗ ನಾನು ಶಂಕರಪುರದಲ್ಲಿ ಹತ್ತಿರದಲ್ಲೇ ವಾಸವಿದ್ದೆ ಆಗ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ದಾಸಪ್ಪನವರ ಮನೆಗೆ ಹೋಗಬೇಕಾದದ್ದು ಅಲ್ಲಿ ತಿಂಡಿ ಕಾಫಿ ಸೇವಿಸತಕ್ಕದ್ದು ಅನಂತರ ಶೇಕ್ಸ್ಪಿಯರಿನ ನಾಟಕಗಳಲ್ಲಿ ಯಾವುದಾದರೊಂದು ಕೆಲವು ವಾಕ್ಯಗಳನ್ನು ಓದಬೇಕಾದದ್ದು ಇನ್ನು ಕೆಲವು ದಿನ ಗಿಬ್ಬನ್ ಚಾರಿತ್ರಕನ ಡಿಕ್ಲಾನ್ ಆ್ಯಂಡ್ ಫಾಲ್ ಆಫ್ ದಿ ರೋಮನ್ ಎಂಪೈರ್ ಮಹಾಗ್ರಂಥದ ಕೆಲವು ಪ್ರಕರಣಗಳನ್ನು ಓದಬೇಕಾದದ್ದು ನಾಲ್ಕೂವರೆ ಗಂಟೆಗೆ ದಾಸಪ್ಪನವರ ಕುದುರೆ ಗಾಡಿಯಲ್ಲಿ ಕೋಚ್ ಕುಡಿತು ಮಲ್ಲೇಶ್ವರದಲ್ಲಿದ್ದ ಮಹಾನುಭಾದ ಚ ವಾಸುದೇವಯ್ಯನವರ ಮನೆಗೆ ಹೋಗತಕ್ಕದ್ದು ಅಲ್ಲಿ ಮಾತುಕತೆ ರಾಮಾಯಣ ಭಾರತಗಳಿಂದ ವಾಸುದೇವಯ್ಯನವರು ಉದಾಹರಣೆ ಕೊಡುವರು ದಾಸಪ್ಪನವರು ಮನಸ್ಸು ತೃಪ್ತಿ ಪಡೆದು ಪ್ರಸನ್ನವಾಗುವುದು ಈ ರೀತಿ ಸುಮಾರು ಮೂರು ನಾಲ್ಕು ವರ್ಷ ನಡೆಯಿತು ಗ್ರಂಥಾಧಿಕಾರ ದಾಸಪ್ಪನವರಿಗೆ ಶೇಕ್ಸ್ಪಿಯರ್ ಸರ್ವಸ್ವವು ಸ್ವಾಧೀನದಲ್ಲಿತ್ತು ಅವರು ಉಪಯೋಗಿಸುತ್ತಿದ್ದ ಪುಸ್ತಕ ಕಾಲೆನ್ಸ್ ಮುದ್ರಣದ್ದು ಆ ಪುಸ್ತಕದಲ್ಲಿ ಪ್ರತಿಯೊಂದು ಪುಟದಲ್ಲಿಯೂ ವಿಷಯಗಳೇನೆಂಬುದನ್ನು ಒಂದು ಮಾತಿನಲ್ಲಿ ಸೂಚಿಸಿ ಮಾರ್ಜಿನಲ್ಲಿ ಟಿಪ್ಪಣಿ ಬರೆದಿಟ್ಟಿದ್ದರು ಇದರ ಜೊತೆಗೆ ಶೇಕ್ಸ್ಪಿಯರಿನ ಸ್ವಾರಸ್ಯಗಳನ್ನು ಚರ್ಚಾಸ್ಪದ ವಾಕ್ಯಗಳನ್ನು ಬೇರೊಂದು ಫುಲ್ ಸ್ಕ್ಯಾಪ್ ಆಕಾರದ ಪುಸ್ತಕದಲ್ಲಿ ಬರೆದಿಟ್ಟಿದ್ದರು ಆ ಎರಡು ಪುಸ್ತಕಗಳನ್ನು ಸಂಪಾದಿಸಲು ನಾನು ಬಹು ಶ್ರಮಪಟ್ಟೆ ಅವು ಎಲ್ಲಿ ಹೋದವೋ ಯಾರಿಗೂ ತಿಳಿಯದು ಅವೆರಡೂ ಸಿಕ್ಕಿದ್ದರೆ ಅವುಗಳಿಂದ ವಿದ್ಯಾರ್ಥಿಗಳಿಗೆ ಅಭೂತಪೂರ್ವ ಸಹಾಯ ದೊರೆಯುತ್ತಿತ್ತು ಸ್ಮರಣಶಕ್ತಿ ದಾಸಪ್ಪನವರು ನವರತ್ನ ರಾಮರಾಯರು ಗಾಢ ಸ್ನೇಹಿತರು ಅವರಿಬ್ಬರ ಜ್ಞಾಪಕ ಶಕ್ತಿಯು ನನಗೆ ಅಚ್ಚರಿಯನ್ನುಂಟು ಮಾಡುತ್ತಿತ್ತು ಒಂದು ದಿನ ನರಸಿಂಹ ಮೂರ್ತಿಗಳು ನಾನು ಪಬ್ಲಿಕ್ ಲೈಬ್ರರಿಯ ಕಡೆ ಹೋಗುತ್ತಿದ್ದೆವು ನಮ್ಮಿಬ್ಬರಿಗೂ ಒಂದು ತಕರಾರು ಬಂದಿತ್ತು ಕಾರ್ಲೈಲನ್ನು ಕುರಿತು ನಮ್ಮ ವಾಗ್ವಾದ ರಭಸದಲ್ಲಿದ್ದಾಗ ಒಂದು ಪಕ್ಕದ ರಸ್ತೆಯಿಂದ ದಾಸಪ್ಪನವರು ಬರುತ್ತಿದ್ದುದು ಕಾಣಿತು ಕಾಣಿಸಿತು ನರಸಿಂಹ ಮೂರ್ತಿಗಳು ನಮ್ಮ ವಿವಾದವನ್ನು ದಾಸಪ್ಪನವರಿಗೆ ಹೇಳಿದರು ದಾಸಪ್ಪನವರು ಕಾರ್ಲೈಲನ ಸ್ಟಾರ್ಟರ್ ರಿಸ್ ಸಾರ್ಟಸ್ ಸಾಟಸ್ ಗ್ರಂಥದಿಂದ ಹತ್ತು ಪುಟಗಳಷ್ಟನ್ನು ಫಾಸ್ಟ್ ಅಂಡ್ ಪ್ರೆಸೆಂಟ್ ಗ್ರಂಥದಿಂದ ಎರಡು ಮೂರು ಪುಟಗಳನ್ನು ತಡಬಡಿಸದೆ ಉದಾಹರಿಸಿದರು ಆಮೇಲೆ ಪ್ರಾಸ್ತಾವಿಕವಾಗಿ ಬೈರನ್ ಕವಿ ನೆಪೋಲಿಯನ್ನೂ ಕುರಿತು ಬರೆದ ಐದಾರು ಪದ್ಯಗಳನ್ನು ಹೇಳಿದರು ಸ್ವಲ್ಪ ಹೊತ್ತಾದ ಮೇಲೆ ವಾಲ್ಫರ್ ರಾಜ್ಯ ತಂತ್ರಜ್ಞನನ್ನು ಕುರಿತು ಪಂಚ್ ಪತ್ರಿಕೆಯಲ್ಲಿ ಬಂದಿದ್ದ ಹಾಸ್ಯಮಯ ಪದ್ಯಗಳನ್ನು ಹೇಳಿದರು ನಮಗೆ ತುಂಬಾ ಆಶ್ಚರ್ಯವಾಯಿತು ಆ ಕಾಲದ ಜನಕ್ಕೆ ಸದ್ಗ್ರಂಥದ ಮೇಲಿದ್ದ ಅಧಿಕಾರ ಎಷ್ಟು ಮಟ್ಟಿನದು ದಾಸಪ್ಪನವರ ಕಡೆಗಡೆಯ ದಿನಗಳು ಅವರಲ್ಲಿ ಪ್ರೀತಿಯಿದ್ದವರಿಗೆ ಸಂತೋಷದ ಕಾಲವಾಗಿ ಕಾಣಲಿಲ್ಲ ಸಾಂಸಾರಿಕವಾದ ಕೆಲವು ಚಿಂತೆಗಳು ಅವರಿಗೂ ಬಂದವು ಆದರೆ ಅವರ ಮಟ್ಟಿಗೆ ಅವರು ನಿರ್ಲಿಪ್ತರಾಗಿದ್ದಂತೆ ಕಾಣುತ್ತದೆ ಪ್ರತಿದಿನವೂ ಅವರು ವಾಯು ಸೇವನೆಗಾಗಿ ಅಂಗ ವ್ಯಾಯಾಮಕ್ಕಾಗಿ ತಿರುಗಾಡುತ್ತಿದ್ದರು ಅವರ ಹಿಂದೆ ಒಂದು ಕ್ಯಾನ್ವಾಸ್ ಚೇರನ್ನು ಹೊತ್ತುಕೊಂಡು ಒಬ್ಬ ಹೋಗುತ್ತಿದ್ದ ಅವರು ಯಾವುದಾದರೂ ಒಂದು ನಿರ್ಜನ ಪ್ರದೇಶವನ್ನು ಹುಡುಕುವರು ಅದು ನಿರ್ಜನವಾಗಿದ್ದರೂ ವಾತಾವರಣ ಧ್ಯಾನುಕೂಲವಾಗಿರಬೇಕು ಅಲ್ಲಿ ಕ್ಯಾನ್ವಾಸ್ ಚೇರಿನಲ್ಲಿ ಗಂಟೆಗಟ್ಟಲೆ ಒಬ್ಬರೇ ಕುಳಿತು ಉಪನಿಷದ್ ವಾಕ್ಯಗಳನ್ನು ಹೇಳಿಕೊಳ್ಳುವರು ಇದನ್ನು ನಾನು ಕಂಡಿದ್ದೇನೆ ಒಂದು ದಿನ ಬೆಳಿಗ್ಗೆ ಸುಮಾರು ಒಂಬತ್ತು ಹತ್ತು ಗಂಟೆ ಸಮಯ ನಾನು ಬಿ ಎಂ ಶ್ರೀಕಂಠಯ್ಯನವರು ಬೆಂಗಳೂರು ಸಂಪಂಗಿಕೆರೆಯ ಏರಿಯಾ ಮೇಲೆ ವಾಕಿಂಗ್ ಹೋಗುತ್ತಿದ್ದೆವು ಆಗ ಕೊಂಚ ದೂರದಲ್ಲಿ ದಾಸಪ್ಪನವರು ಒಂದು ಹೊಂಗೆ ಮರದ ಕವಲಿನ ನಡುವೆ ಕುಳಿತು ಉಪನಿಷದ್ ವಾಕ್ಯಗಳನ್ನು ಹೇಳುತ್ತಿದ್ದರು ದಾಸಪ್ಪನವರಿಗೆ ಅನೇಕ ಇಂಗ್ಲಿಷ್ ಕಾವ್ಯಗಳು ಪ್ರಿಯವಾಗಿದ್ದವು ಅವುಗಳಲ್ಲಿ ಶೆಲ್ಲಿ ಕವಿಯ ಸ್ಕೈಲಾರ್ಕ್ ಎಂಬುದೊಂದು ಇದು ಒಬ್ಬನೊಬ್ಬ ನಿಶ್ಚಿಂತನಾದ ವಿರಕ್ತನ ಸ್ವಭಾವಕ್ಕೆ ನಿದರ್ಶನವೆಂದು ದಾಸಪ್ಪನವರು ಗ್ರಹಿಸಿದ್ದರು ಈ ಕಾವ್ಯವನ್ನು ಅವರು ಪಂಡಿತ ಮಂಡಕ್ಕಲ್ ರಾಮಶಾಸ್ತ್ರಿಗಳವರಿಂದ ಸಂಸ್ಕೃತಕ್ಕೆ ತರ್ಜುಮೆ ಮಾಡಿಸಿ ಅಚ್ಚು ಮಾಡಿಸಿ ಪ್ರಕಟಿಸಿದ್ದರು ದಾಸಪ್ಪನವರ ಈ ವಿಶೇಷ ಗುಣಗಳನ್ನು ಸ್ಮರಣೆಗೆ ತಂದುಕೊಳ್ಳುವುದು ನನಗೊಂದು ದೊಡ್ಡ ಸಂತೋಷ ಕೆ ವರದಾಚಾರ್ಯರು ನನಗೆ ಮೈಸೂರು ವಿದ್ಯಾರ್ಥಿತನದಿಂದ ದೊರೆತ ಲಾಭಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಕಾಕನ ಹಳ್ಳಿ ವರದಾಚಾರ್ಯರ ಸಂಪರ್ಕ ವರದಾಚಾರ್ಯರು ಮಹಾವಿದ್ವಾಂಸರು ಕನ್ನಡ ಸಂಸ್ಕೃತಗಳೆರಡರಲ್ಲಿಯೂ ಅವರದು ಸಮಾನವಾದ ಪಾಂಡಿತ್ಯ ಅದು ಗಾಂಡವಾದ ಪ ಪಾಂಡಿತ್ಯ ಇದರ ಜೊತೆಗೆ ಅವರ ರಸಿಕತೆ ಮತ್ತು ವಿನೋದಶೀಲತೆ ಇನ್ನೊಂದು ಗುಣ ಕೋಪ ಬಂದಾಗ ಅವರ ನಾಲಿಗೆಯ ಕಟುತ್ವ ಹೀಗೆ ಅವರ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಭಯ ವಿಶ್ವರೂಪದಲ್ಲಿ ಸಂದಾಯವಾಗುತ್ತಿತ್ತು ವರದಾಚಾರ್ಯರ ಕಾವ್ಯಪಾಠದ ಸೊಗಸೆ ಸೊಗಸು ಕಂಠಧ್ವನಿ ಮನೋಹರವಾದದ್ದು ಅದರ ಜೊತೆಗೆ ಮುಖಭಾವ ಹಸ್ತಾಭಿನಯಗಳ ಆಕರ್ಷಣೆ ಸೇರಿತ್ತು ಅವರು ಕಾವ್ಯವಚನ ಮಾಡುತ್ತಿದ್ದಾಗ ಅದನ್ನು ಕೇಳುವ ಸಂತೋಷಕ್ಕಾಗಿ ಇತರ ಕ್ಲಾಸುಗಳ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಉಪಾಧ್ಯಾಯರು ಸಹ ಕಿಟಕಿಗಳ ಬಲಿ ನಿಂತು ಇರುತ್ತಿದ್ದರು ವ್ರತಾಚಾರ್ಯರ ಸಂಗೀತ ಜ್ಞಾನ ಸಂಸ್ಕಾರ ಪಡೆದು ಶುದ್ಧವಾದದ್ದು ಮತ್ತು ಕವಿಯ ವಾಕ್ಯವೆಂದು ಹೆದರಿಕೆ ಏನೂ ಇರಲಿಲ್ಲ ಅಪಪ್ರಯೋಗ ಕಂಡರೆ ಇಲ್ಲಿ ಕವಿ ಎಲ್ಲೋ ಕಣ್ಣಿಟ್ಟಿದ್ದ ಎನ್ನುವರು ಬೆಪ್ಪು ನೋಟ ನೋಡಿ ಎಡವಿದೆ ಎನ್ನುವರು ಹೀಗೆ ಟೀಕೆ ಮಾಡುವಾಗ ಧ್ವನಿಯಲ್ಲಿ ಕೊಂಚ ವ್ಯಂಗ್ಯ ತೋರುವುದು ವಿದ್ಯಾರ್ಥಿಯಾರಾದರೂ ಪ್ರಶ್ನೆ ಕೇಳಿದರೆ ಬೀದಿಗೆ ಸೆಳೆಯಬೇಡ ಕವಿಯನ್ನು ಮಗು ಎನ್ನುವರು ನಾವೆಲ್ಲಾ ನಗುವೆವು ಕಾವ್ಯದಲ್ಲಿ ರಸ ಎಲ್ಲಿದೆ ಸ್ವಾರಸ್ಯ ಎಲ್ಲಿದೆ ಅದನ್ನು ಹುಡುಕುವುದು ಹೇಗೆ ಇದನ್ನು ತೋರಿಸಿಕೊಟ್ಟವರು ಕಾ ಕಾನಕಾನಹಳ್ಳಿ ವರದಾಚಾರ್ಯರು ಸಂಶೋಧನೆ ಅವರು ಕೆಲಸದಿಂದ ನಿವೃತ್ತರಾದ ಬಳಿಕ ಶಬ್ದಾನುಶಾಸನ ಕರ್ತೃತ್ ಕರ್ತೃತ್ವದ ವಿಚಾರದಲ್ಲಿ ಸಂಶೋಧನೆ ನಡೆಸಿದರು ಅದು ಬಹುಕಾಲದ ಶೋಧನೆ ಅವರನ್ನು ಅಷ್ಟಿಷ್ಟು ಬಲ್ಲ ಶಿಷ್ಯರಾದ ಎ ಆರ್ ಕೃಷ್ಣ ಶಾಸ್ತ್ರಿಗಳಾಗಲಿ ವೆಂಕಣ್ಣಯ್ಯನಾಗಲಿ ನಾನಾಗಲಿ ಅವರ ಬಳಿಗೆ ಹೋಗಿ ಉಪನ್ಯಾಸ ಬೇಕೆಂದಾಗಲಿ ಲೇಖನ ಬೇಕೆಂದಾಗಲಿ ಕೇಳಿದಾಗ ಅವರು ನಗುತ್ತಾ ನಾನೇನು ಮಾಡಲಪ್ಪ ಈ ಬಟ್ಟಾಕಲಂಕ ಪಿಶಾಚಿ ಬಿಟ್ಟರಲ್ಲವೇ ಇದು ನನ್ನನ್ನು ಮುಷ್ಟಿಯಿಂದ ಹಿಡಿದಿದೆ ಇದು ಬಿಟ್ಟ ಮೇಲೆ ಬೇರೆ ಮಾತು ಎನ್ನುವರು ಈ ಸಂಶೋಧನೆಯ ಗ್ರಂಥ ವಿಸ್ತಾರವಾಯಿತು ಅತಿ ವಿಸ್ತಾರವಾಯಿತು ಯಾರಿಗೆ ಬೇಕಾಗಿದೆ ಆರಗಳೆ ವ್ಯಾಕರಣ ವ್ಯಾಕರಣಕರ್ತನನ್ನು ಕುರಿತ ವಣರಗಳೆ ಅದನ್ನು ಅಚ್ಚು ಮಾಡಲಿಕ್ಕೆ ಎಷ್ಟೊಂದು ವೆಚ್ಚ ಹೀಗೆ ಅವರು ಮೊದಲು ಮಾಡಿದ ಕೆಲಸ ಅವರ ಮನಸ್ಸಿಗೆ ಪಡಂಬೂತವೆಂದು ತೋರಿತು ನಮ್ಮ ಕೃಷ್ಣಶಾಸ್ತ್ರಿಗಳು ಗಟ್ಟಿ ಮನಸ್ಸಿನವರು ತಾಳ್ಮೆವಂತರು ಅವರು ವರದಾಚಾರ್ಯರಲ್ಲಿಗೆ ಪದೇ ಪದೇ ಹೋಗಿ ಒತ್ತಾಯ ಮಾಡಿ ಗುರುಗಳಿಂದ ಅವರ ಸಂಶೋಧನೆಯನ್ನು ಕುರಿತ ಒಂದು ಸಣ್ಣ ಸಂಗ್ರಹ ಲೇಖನವನ್ನು ಬರೆಸಿದರು ಅದನ್ನು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದ್ದಾರೆಂದು ನನ್ನ ಜ್ಞಾಪಕ ಶೋಧನೆ ಸಿದ್ಧಾಂತಗಳ ಮಾತು ಹಾಗಿರಲಿ ಆ ಶ್ರದ್ಧೆಯನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಬಹು ವರ್ಷ ನಡೆದ ಆ ತದೇಕ ನಿಷ್ಠೆಯನ್ನು ಆ ದೇಹಶ್ರಮ ಬುದ್ಧಿಶ್ರಮಗಳನ್ನು ನಾವು ಆಲೋಚಿಸೋಣ ವಿದ್ವತ್ತೆ ಎಂದರೆ ಅದು ತಪಸ್ಸು ಎಂದರೆ ಅದು ವರದಾಚಾರ್ಯರಿಗೆ ಆಯುರ್ವೇದದಲ್ಲಿ ಶ್ರದ್ಧೆ ಉಚಿತವಾಗಿ ಔಷಧ ಕೊಡುವರು ಹೀಗೆ ಕಾಸಿನ ಮೇಲೆ ಗಮನವಿಲ್ಲದೆ ಪ್ರಯಾಸ ಲೆಕ್ಕಕ್ಕಿಲ್ಲದೆ ಲೋಕದ ಹಿತಕ್ಕಾಗಿ ಕೇವಲ ಆತ್ಮಸಂತೃಪ್ತಿಗಾಗಿ ಕೇವಲ ಮನಸ್ಸಮಾಧಾನಕ್ಕಾಗಿ ಸ್ವತಂತ್ರತೆಯಿಂದ ದುಡಿದು ವರದಾಚಾರ್ಯರು ಮನಸ್ವಿ ಕಾರ್ಯಾರ್ಥಿ ಗಣಯತಿ ದುಖಂ ನುಖ